ಮೊದಲನೇ ಪದ್ಯದಲ್ಲಿ ವಂಜ ಜಾಂಡದರುಳ್ಳಕಿಳಚೇತನರು ಗುಂಜಿಪ ಚದುರವಿದ ಭೋಜನ ಪದಾರ್ಥದಿ ಚದುರವಿದ ರಸರೂಪತಾನಾಗಿ ಮನಕ್ಕೆ ಬಂದು ದನ್ನುಣ್ಣುಣಿಸಿ ಸಂಹನನ ಕುಪಚೇಖರಣಕಾನಂದ ನಿಮಿಷರಿಗೆ ಆತ್ಮ ಪ್ರದರ್ಶನ ಸುಖವ ನೀವ ಹರಿ ಭೋಜನದ ಪರಿಣಾಮ ಏನು ಅನ್ನೋದನ್ನು ಈ ಪದ್ಯದಲ್ಲಿ ಮೊದಲಿಗೆ ತಿಳಿಸ್ಕೊಡ್ತಾರೆ ವನ ಅಂದರೆ ನೀರು ವನ ಅಜ್ಜ ಅಂದರೆ ನೀರಿನಲ್ಲಿ ಹುಟ್ಟಿರ್ತಕ್ಕಂಥ ಕಮಲ ಕಮಲದ ಬ್ರಹ್ಮಾಂಡ ಕಮಲದಲ್ಲಿ ಹುಟ್ಟಿರ್ತಕ್ಕಂಥವನು ಬ್ರಹ್ಮ ಬ್ರಹ್ಮಾಂಡ ಅಲ್ಲಿರ್ತಕ್ಕಂಥ ಅಖಿಲಚೇತನರು ಅಂದರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಚೇತನರು ಅಂತ ಹೇಳಿದ್ರೆ ಮುಕ್ತರು ಮತ್ತು ಅಮುಕ್ತರು ಅಂತ ಚೇತನರಲ್ಲಿ ಎರಡು ವಿಧ ಅಖಿಲಚೇತನರು ಗುಂಜಿಪ ಚತುರವಿಧ ಭೋಜನ ಪದಾರ್ಥದಿ ಚತುರವಿದ ರಸರೂಪತಾನಾಗಿ ಪರಮಾತ್ಮ ಬ್ರಹ್ಮಾಂಡದೊಳಗಿರ್ತಕ್ಕಂಥ ಎಲ್ಲ ಚೇತನರು ಉಣ್ತಕ್ಕಂಥ ನಾಲ್ಕು ಬಗೆಯ ಭೋಜನ ಪದಾರ್ಥದಲ್ಲಿ ನಾಲ್ಕು ರೂಪದಿಂದ ರಸರೂಪ ತಾನಾಗಿ ಇದ್ದು ಮನಕ್ಕೆ ಬಂದುದ ಲುಂಡು ಉಣಿಸಿ ಪರಮಾತ್ಮನಿಗೆ ಯಾವುದು ಬೇಕು ಅಥವಾ ಇಚ್ಛೆ ಬರ್ತದೋ ಆ ರೀತಿಯಾಗಿ ತಾನು ಉಂಡು ಉಣಿಸಿ ಅಂದರೆ ಬಿಂಬಕ್ರಿಯೆಯಂತೆ ಪ್ರತಿಬಿಂಬಕ್ರಿಯೆಯನ್ನು ಮಾಡಿಸ್ತಾನೆ ಭಗವಂತ ಆದ್ದರಿಂದ ಸಂಹನನ ಕುಪಚಯ ಸಂಹನನ ಅಂದರೆ ಶರೀರ ಅದಕ್ಕೆ ಬೆಳವಣಿಗೆಯನ್ನು ಕೊಡ್ತಾನೆ ಕರಣಕ್ಕೆ ಆನಂದ ಕರಣ ಅಂದರೆ ಇಂದ್ರಿಯಗಳು ಇಂದ್ರಿಯಗಳಿಗೆ ಆನಂದವನ್ನು ಅನಿಮಿಷರಿಗೆ ಆತ್ಮ ಪ್ರದರ್ಶನ ಸುಖವ ಅನಿಮಿಷರು ಅಂದರೆ ದೇವತೆಗಳು ಅವರಿಗೆ ಆಯಾ ಪದಾರ್ಥಗಳಲ್ಲಿರ್ತಕ್ಕಂಥ ಭಗವದ್ ರೂಪಗಳ ದರ್ಶನವನ್ನು ಕೊಡ್ತಾನೆ ಇದು ಭೋಜನದ ಪರಿಣಾಮ ಅಂತ ತಿಳಿಸ್ತಾರೆ ಇಲ್ಲಿ ಅಖಿಲಚೇತನರು ಗುಂಜೀಪ ಅಂತೇಳಿ ಅಂದರೆ ಸಂಸಾರಿ ಚೇತನರು ಮಾತ್ರ ಅಲ್ಲ ಮುಕ್ತರಿಗೂ ಕೂಡ ಭೋಜನ ಅನ್ನೋ ಪ್ರಕ್ರಿಯೆ ಇದ್ದೇ ಇದೆ ಅಂತ ಯಾಕೆ ಅಂದರೆ ಭೋಜನ ಇಲ್ಲದೆ ಇದ್ದರೆ ಭೋಜನದ ಆನಂದವನ್ನು ಪಡೆಯೋದು ಹೇಗೆ ಆದ್ದರಿಂದ ಅಮುಕ್ತರಿಗೂ ಭೋಜನ ಅನ್ನೋದಿದೆ ಮುಕ್ತರಿಗೂ ಭೋಜನ ಅನ್ನೋದಿದೆ ಅದನ್ನು ತಿಳಿಸ್ಲಿಕ್ಕೆ ಅಖಿಲ ಚೇತನರು ಬುಂಜೀಪ ಅಂಥೇಳಿ ಆದರೆ ಇಷ್ಟು ವ್ಯತ್ಯಾಸ ಮುಕ್ತರಿಗೆ ಹಸಿವೆ ನೀರಡಿಕೆ ಎಲ್ಲ ಇದ್ದರೂ ಕೂಡ ಅವೆಲ್ಲ ತಮ್ಮ ಅಧೀನದಲ್ಲೇ ಇರುತ್ತೆ ಅಂದರೆ ಬಯಸಿದ ಪದಾರ್ಥ ತಕ್ಷಣದಲ್ಲಿ ಸಿಗದಿದ್ದಾಗ ಸಂಸಾರಿ ಚೇತನ್ರಿಗೆ ಹೇಗೆ ಸಿಟ್ಟು ಕೋಪ ಇದೆಲ್ಲ ಬರುತ್ತೆ ಆಗ ಮಾಡಕ್ಕೆ ಬಾರದ ಕೆಲಸದಲ್ಲಿ ನಿಷಿದ್ಧ ಕರ್ಮಗಳಲ್ಲಿ ಪ್ರವೃತ್ತಿಯನ್ನು ಮಾಡ್ತಾರೋ ಆ ರೀತಿಯಾಗಿ ಇರೋಲ್ಲ ಅಮುಕ್ತರಿಗೆ ಹಸಿವು ನೀರಡಿಕೆ ಇದೆಲ್ಲ ಇರುತ್ತೆ ಇದ್ದರೂ ಕೂಡ ಅದು ತಮ್ಮ ಅಧೀನದಲ್ಲಿ ಇರೋದಿಲ್ಲ ಇದೆ ಮುಕ್ತರಿಗೂ ಮತ್ತು ಅಮುಕ್ತರಿಗೂ ಇರತಕ್ಕಂಥ ವೈಲಕ್ಷಣ್ಯ ಅಂತ ಆದ್ದರಿಂದ ಎಲ್ಲರೂ ಕೂಡ ಊಟ ಮಾಡ್ತಾರೆ ಅಥವಾ ಭೋಜನ ಪ್ರಕ್ರಿಯೆಯನ್ನು ಮಾಡ್ತಾರೆ ಪರಮಾತ್ಮ ಲಕ್ಷ್ಮೀ ದೇವಿ ಅಂತಂದರೆ ಅವರೂ ಕೂಡ ಭೋಜನವನ್ನು ಮಾಡ್ತಾರೆ ಅದಕ್ಕೆ ಮನಕ್ಕೆ ಬಂದು ಉಂಡು ಉಣೀಪ ಅಂತ ತನ್ನ ಮನಸ್ಸಿಗೆ ಏನು ವಿಚಾರ ಬರ್ತಾ ಇದೆಯೋ ಆ ರೀತಿಯಾಗಿ ಭಗವಂತ ಸ್ವತಂತ್ರನಾಗಿರ್ತಕ್ಕಂಥವನು ಆ ರೀತಿಯಾಗಿ ಊಟ ಮಾಡುತ್ತಾನೆ ಭೋಜನವನ್ನು ಅವನು ಮಾಡದೇ ಇದ್ದರೆ ಜೀವರಿಗೆ ಆ ಭೋಜನದ ಅನುಭವ ಬರಲಿಕ್ಕೆ ಸಾಧ್ಯ ಇಲ್ಲ ಬಿಂಬ ಕ್ರಿಯೆ ನಡೆದರೆ ಪ್ರತಿಬಿಂಬ ಕ್ರಿಯೆ ಅಂತ ಆದ್ದರಿಂದ ಸಂಸಾರ ಅವಸ್ಥೆಯಲ್ಲಿರ್ತಕ್ಕಂಥವನು ಭೋಜನ ಮಾಡ್ತಾನೆ ಹಸಿವು ನೀಡಿಕೆಗಳು ಇವನಿಗಿದೆ ಆದರೆ ಇವನ ಅಸ್ವಾತಂತ್ರ್ಯ ಇವನ ಅಧೀನದಲ್ಲಿ ಅದಿಲ್ಲ ಇಷ್ಟೇ ವ್ಯತ್ಯಾಸ ಇರತಕ್ಕಂಥದ್ದು ಮುಕ್ತರಿಗೆ ಅವರ ಅಧೀನದಲ್ಲೇ ಇರ್ತಕ್ಕಂಥದ್ದು ಆದ್ದರಿಂದ ಉಣದೇ ಇರತಕ್ಕಂಥ ಚೇತನ ಅನ್ನೋನು ಜಗತ್ತಿನಲ್ಲಿಲ್ಲ ಸಂಸಾರದಲ್ಲಿರ್ತಕ್ಕಂಥ ಜೀವರು ತಮ್ಮ ಕರ್ಮದ ಅನುಸಾರವಾಗಿ ಪ್ರಾಕೃತವಾಗಿರ್ತಕ್ಕಂಥ ಅನ್ನವನ್ನು ಉಣ್ತಾರೆ ಮುಕ್ತರಾಗಿರ್ತಕ್ಕಂಥವರು ಅಪ್ರಾಕೃತವಾಗಿರ್ತಕ್ಕಂಥ ಪದಾರ್ಥಗಳ ಭೋಗವನ್ನು ಮಾಡ್ತಾರೆ ಪರಮಾತ್ಮ ಸ್ವಾಕ್ಯರಸವನ್ನು ಸ್ವೀಕಾರ ಮಾಡ್ತಾರೆ ಕೆಲವೊಂದು ಸಲ ಮುಕ್ತರು ಕೂಡ ಸ್ವೇಚ್ಛೆಯಿಂದ ಶುದ್ಧ ಸತ್ವಾತ್ಮಕವಾಗಿರ್ತಕ್ಕಂಥ ಶರೀರವನ್ನು ಹೊಂದಿ ಅನ್ನವನ್ನು ಉಂಡು ಸ್ವರೂಪಾನಂದವನ್ನು ಅಭಿವ್ಯಕ್ತಿ ಮಾಡ್ಕೋತಾರೆ ಅಂದ್ ಆದ್ದರಿಂದ ಅದನ್ನೆಲ್ಲ ತಿಳಿಸ್ಲಿಕ್ಕೆ ಅಖಿಲಚೇತನರು ಬೂಂಜೀಪ ಅಂದರೆ ಮುಕ್ತರು ಅಮುಕ್ತರು ದೇವತೆಗಳು ಪರಮಾತ್ಮ ಹೀಗೆಲ್ಲರೂ ಕೂಡ ಈ ಭೋಜನದ ವಿಧಿಯನ್ನದಿದ್ದೆ ಅಂದರೆ ಆ ಪದಾರ್ಥಗಳಲ್ಲಿ ಚತುರವಿಧ ಭೋಜನ ಪದಾರ್ಥದೇ ನಾಲ್ಕು ರೀತಿಯಾಗಿರ್ತಕ್ಕಂಥ ಭೋಜನ ಪದಾರ್ಥಗಳು ಅಂದರೆ ಭಕ್ಷ್ಯ ಭೋಜ್ಯ ಲೇಹ್ಯ ಪೇಯ ಈ ರೀತಿಯಾಗಿ ನಾಲ್ಕು ಪದಾರ್ಥಗಳು ಅಂತ ಅಥವಾ ಭಕ್ಷ್ಯ ಭೋಜ್ಯ ಖಾದ್ಯ ಜೋಶ್ಯ ಅಂತ ಈ ರೀತಿಯಾಗೂ ಕೂಡ ಹೇಳುವಂಥದ್ದು ಗೀತಾ ವಿವೃತ್ತಿಯಲ್ಲಿ ತಿಳಿಸ್ತಾರೆ ನಾಲ್ಕು ರೀತಿಯಾಗಿರ್ತಕ್ಕಂಥ ಭೋಜನ ಪದಾರ್ಥಗಳು ಅಂತ ರಾಯರ್ ತಿಳಿಸ್ತಾರೆ ಹಲ್ಲಿನಿಂದ ಅಗದು ತಿನ್ನತಕ್ಕಂಥ ಪದಾರ್ಥಕ್ಕೆ ಭಕ್ಷ್ಯ ಅಂತ ಕರೆಯೋದು ನಾಲಿಗೆಯಿಂದ ಹೊರಳಿಸಿ ತಿನ್ನುವಂತಹ ಪದಾರ್ಥಕ್ಕೆ ಭೋಜ್ಯ ಅಂತ ನಾಲಿಗೆಯಿಂದ ನೆಕ್ಕಿ ತಿನ್ನುವಂತಹ ಪದಾರ್ಥಕ್ಕೆ ಲೇಹ್ಯ ಅಂತ ದ್ರವ ಪದಾರ್ಥಕ್ಕೆ ಪೇಯ ಅಂತ ಈ ರೀತಿಯಾಗಿ ಚತುರವಿಧ ಭೋಜನ ಪದಾರ್ಥಗಳಲ್ಲಿ ಚತುರವಿದ ರಸ ರೂಪ ತಾನಾಗಿ ತಾನೇ ಪರಮಾತ್ಮ ನಾಲ್ಕು ರೂಪಗಳಿಂದ ಅಲ್ಲಿ ಇದ್ದು ಆ ವಸ್ತುವಿಗೆ ಆ ವಸ್ತುವಿನ ಗುಣಧರ್ಮವನ್ನು ಆ ರುಚಿ ಇರ್ಬೋದು ಆಕಾರ ಇರ್ಬೋದು ಆ ರೂಪ ಇರ್ಬೋದು ಎಲ್ಲವನ್ನು ತಂದುಕೊಟ್ಟು ಜೀವನಿಗೆ ಭೋಗ ಭೋಜನದ ಅಪೇಕ್ಷೆಯನ್ನು ಹುಟ್ಟಿಸೋನು ಕೂಡ ಪರಮಾತ್ಮನೇ ಅಂತ ಹಂಗಾರೆ ಈ ಭೋಜನ ಅನ್ನೋದು ಯಾವಾಗಿಂದ ಪ್ರಾರಂಭ ಆಯಿತು ಅಂತ ಕೇಳಿದ್ರೆ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿಹಿ ಅಂಥೇಳಿ ಏಕಕಾಲದಲ್ಲಿ ಪದಾರ್ಥಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥವ್ರು ಈ ನಾಲ್ಕು ಬೆರಳುಗಳಿಂದ ಪರಮಾತ್ಮ ಅಂತ ತಿಳಿಸ್ತಾರೆ ಯಾವಾಗ ಅಂದರೆ ದೂರ್ವಾಸರು ಶ್ರೀರಾಮಚಂದ್ರ ವನವಾಸದಲ್ಲಿರೋಂಥ ಸಂದರ್ಭದಲ್ಲಿ ದೂರ್ವಾಸರು ಬರ್ತಾರೆ ನನಗೆ ಹಸಿವೆ ಆಗಿದೆ ನನಗೆ ತಕ್ಷಣದಲ್ಲಿ ಅಡುಗೆ ಅನ್ನೋದು ಸಿದ್ಧ ಆಗಬೇಕು ಈಗಾಗಲೇ ಮಾಡಿಟ್ಟಿದ್ದಾಗಬಾರ್ದು ಮುಂದೆ ಮಾಡ್ತೀನಿ ಅನ್ನೋಷ್ಟು ವಿಳಂಬ ಮಾಡೋದ್ರೆ ಇದಿಲ್ಲ ಅಂತ ಕೇಳಿದಾಗ ಪರಮಾತ್ಮನನ್ನು ಸ್ಮರಣೆ ಮಾಡಿದ್ರೆ ಅವನಿಗೆ ಹಸಿವೆ ಇತ್ಯಾದಿ ಯಾವ ದೋಷಗಳಿಲ್ಲ ಶೀಘ್ರದಲ್ಲಿ ಕಾಮಧೇನುವಿನಂತೆ ತನ್ನ ನಾಲ್ಕು ಬೆರಳುಗಳೇನಿದ್ದಿಲ್ಲ ಅದರಿಂದ ಈ ಭಕ್ಷ ಲೇಹ್ಯ ಪೇಯ ಅಂತ ನಾಲ್ಕು ಪದಾರ್ಥನ ತತ್ಕಾಲದಲ್ಲಿ ಸೃಷ್ಟಿ ಮಾಡಿ ದೂರ್ವಾಸನೆಗೆ ಉಳಬಡಿಸಿದ ಭಗವಂತ ಶ್ರೀರಾಮಚಂದ್ರ ಅಂತ ಕೇಳ್ತೀವಿ ಹೀಗೆ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಅಂತ ಕರ್ತು ಅಕರ್ತು ಅನ್ಯತಾ ಕರ್ತು ಸಮರ್ಥನಾಗಿರ್ತಕ್ಕಂಥವ್ರು ಪರಮಾತ್ಮ ಅಂತ ಭಕ್ಷ್ಯ ಅಂದರೆ ಖಾದ್ಯ ಅಂತಲೂ ಹೇಳ್ತಾರೆ ಭೋಜ್ಯ ಅಂದರೆ ಜೋಶ್ಯ ಲೇಹ್ಯ ಪೇಯ ಅಲ್ಲಿ ಅನಿರುದ್ಧಾದಿ ನಾಲ್ಕು ರೂಪಗಳಿಂದ ಪರಮಾತ್ಮ ಇರ್ತಾನೆ ಅನಿರುದ್ಧ ಪ್ರದ್ಯುನ್ನ ಸಂಕರ್ಷಣ ವಾಸುದೇವ ಅಂಥೇಳಿ ಈಗ ನಾಲ್ಕು ರೂಪಗಳಿಂದ ಆ ಭೋಜನ ಮಾಡಿರ್ತಕ್ಕಂಥ ಜೀವನಿಗೆ ಸಂವನ ಕುಪಚಯ ಅವನಿಗೆ ಶರೀರದ ಪೌಷ್ಟಿಕತೆ ಅಥವಾ ಶರೀರದ ಬೆಳವಣಿಗೆಯನ್ನು ಉಂಟು ಮಾಡ್ತಾನೆ ಕರಣಕ್ಕೆ ಆನಂದ ಇಂದ್ರಿಯಗಳಿಗೆ ಆನಂದವನ್ನು ಉಂಟು ಅಂತ ಉದಾಹರಣೆಗೆ ಏಕಾದಶಿ ದಿನ ಅವನಿಗೆ ಯಾವುದೇ ವಿಷಯ ಪದಾರ್ಥದ ಭೋಗದ ಬಗ್ಗೆನೂ ಅಪೇಕ್ಷೆ ಇರೋದಿಲ್ಲ ಅದೇ ದ್ವಾದಶಿಯೋ ಮತ್ಯಾವತ್ತೂ ಊಟ ಆಗಿದ್ದೀನ ಕೇಳಿದ್ರೆ ಅವನು ಏನಕ್ಕೆ ಆ ಕಾರ್ಯವನ್ನು ಮಾಡಲು ಕೂಡ ಚೈತನ್ಯ ಅನ್ನೋದಿರುತ್ತೆ ವಿಷಯಾಹ ವಿನಿವರ್ತನೆ ನಿರಾಹಾರಸ್ಯ ದೇಹಿನಹ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ತಿಳಿಸ್ದಂಗೆ ಇಂದ್ರಿಯಗಳಲ್ಲಿ ಆನಂದ ಬರಬೇಕು ಅದು ಚಟುವಟಿಕೆಯಿಂದ ಇರಬೇಕು ಅಂತಾದರೂ ಅದಕ್ಕೆ ಆಯಾ ಕಾಲದಲ್ಲಿ ಆಯಾ ಆಹಾರ ಸೂಕ್ತವಾಗಿರ್ತಕ್ಕಂಥ ಬಿದ್ದದೆ ಮಾತ್ರ ಇಲ್ಲದೇ ಇದ್ದರೆ ನಿರಾಹಾರ್ಯ ದೇಹಿನಹ ವಿಷಯಾ ವಿನಿವರ್ತಂತೆ ಆ ಇಂದ್ರಿಯಗಳು ಆಹಾರ ಇರಲಿಲ್ಲ ಅಂತಾದರೆ ಚೈತನ್ಯದಿಂದ ತಮ್ಮ ಚಟುವಟಿಕೆಯಲ್ಲಿ ತೊಡಗೊಳ್ಳೋ ತೊಡಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹಾಗೆ ಪರಮಾತ್ಮ ಚತುರವಿದ ಭೋಜನ ಪದಾರ್ಥದ್ದೇ ರಸರೂಪ ತಾನಾಗಿ ಇದ್ದು ಈ ನಾಲ್ಕು ಪದಾರ್ಥಗಳಲ್ಲಿ ತಾನೇ ನಾಲ್ಕು ರೂಪಗಳಿಂದ ಭಗವಂತ ಇದ್ದು ಭೋಜನ ಮಾಡಿದವರಿಗೆ ಆನಂದವನ್ನು ಸಂಹನನಕ್ಕೆ ದೇಹಕ್ಕೆ ಉಪಚಯವನ್ನು ಬೆಳವಣಿಗೆಯನ್ನು ಇತ್ಯಾದಿ ಎಲ್ಲವನ್ನು ಉಂಟು ಮಾಡಲು ಭಗವಂತ ಇದರಿಂದ ದೇವತೆಗಳಿಗೆ ಏನು ಪ್ರಯೋಜನ ಅಂದರೆ ಆ ದೇವತೆಗಳು ಕೂಡ ಇವನ ಶರೀರದಲ್ಲಿ ಇದ್ದು ಈ ವೈಶ್ವಾನರಯ್ಞ ಅನುಸಂಧಾನ ಜೀವನಿಗೆ ಈ ಭೋಜನ ಪ್ರಕ್ರಿಯೆ ನಡಲಿಕ್ಕೆ ಏನು ಬೇಕಾಗಿರ್ತಾ ಆ ಶಕ್ತಿಯನ್ನು ಸಾಮರ್ಥ್ಯವನ್ನು ಕೊಡ್ತಾರೆ ಭಗವಂತನ ಆಜ್ಞೆಯಂತೆ ಭಗವಂತನ ಅಧೀನದಲ್ಲಿ ಆ ಅನುಸಂಧಾನ ಮಾಡಿದ್ರಿಂದ ಅವರಿಗೆ ಅನಿಮಿಷರಿಗೆ ಆತ್ಮ ಪ್ರದರ್ಶನ ಸುಖವ ನೀವ ಹರಿ ಆಯಾ ಪದಾರ್ಥಗಳಲ್ಲಿರ್ತಕ್ಕಂಥ ಭಗವದ್ ರೂಪಗಳ ದರ್ಶನವನ್ನು ಕೊಡ್ತಾನೆ ಭಗವಂತ ಇದಿಷ್ಟು ಕೂಡ ಭೋಜನದ ಪರಿಣಾಮ ಜೀವರಿಗೆ ಮತ್ತು ಆ ಎಲ್ಲ ದೇವತೆಗಳಿಗೆ ಆಗ್ತಕ್ಕಂಥದ್ದು ಆದ್ದರಿಂದ ವಿಹಿತ ದಿನಗಳಲ್ಲಿ ಊಟ ಮಾಡಬೇಕು ಉಪವಾಸ ಮಾಡಬಾರ್ದು ನಿಷಿದ್ಧ ಅಂದರೆ ಏಕಾದಶಿನೋ ವಿಷ್ಣು ಪಂಚಕನೋ ಮತ್ತು ಅವತ್ತು ಮೊದಲಾದ ಸಮಯದಲ್ಲಿ ಅವತ್ತು ಭೋಜನ ವರ್ಜ ನಿಷಿದ್ಧ ಅಂತಿದ್ದಾಗ ಊಟ ಮಾಡಬಾರ್ದು ಯಾಕೆ ವಿಹಿತ ದಿನಗಳಲ್ಲಿ ಉಪವಾಸ ಮಾಡಿದ್ರೆ ದೇವತೆಗಳಿಗೆ ಆಯಾ ಭಗವದ್ ಉಪಾಸನೆ ತಪ್ಪಿಸಿದ ಪಾಪಕ್ಕೂ ಆ ಜೀವ ಅನ್ನೋ ಹೊಡೆ ಆದ್ದರಿಂದ ಯಾವತ್ತು ಭೋಜನ ಮಾಡಬೇಕು ಅಂತ ಶಾಸ್ತ್ರ ಆದೇಶ ಮಾಡಿದೆಯೋ ಆವತ್ತು ಅದನ್ನು ನಿರಾಕರಣೆ ಮಾಡಬಾರ್ದು ಯಾವತ್ತು ಮಾಡಬಾರದು ಭೋಜನ ನಿಷಿದ್ಧ ಅಂತ ಶಾಸ್ತ್ರ ಹೇಳಿದೆಯೋ ಅದನ್ನೇ ಅನುಸರಿಸಬೇಕು ಆ ರೀತಿ ನಿಷಿದ್ಧ ದಿನಗಳಲ್ಲಿ ಊಟ ಮಾಡಿದ್ರೆ ಮತ್ತು ಅದು ಕೂಡ ಪಾಪಕ್ಕೆ ಕಾರಣ ಆಗತ್ತೆ ಆದ್ದರಿಂದ ಬಲೇ ವಿಹಿತ ನಿಷಿದ್ಧ ಇಷ್ಟೇ ನೋಡೋವಂಥದ್ದಲ್ಲ ಮೊದಲಿಗೆ ಹೇಳಿದಂಗೆ ನೈವೇದ್ಯ ವೈಷ್ಣುದೈವ ಬಲಿಹರಣ ಅತಿಥಿ ಭೋಜನ ಆಮೇಲೆ ವಿಶ್ವಾನಾರ ಯಜ್ಞ ಅಂತ ಉಣುತ್ತಾ ಕೊಡುತ್ತಾ ಸೂಚಿಸುತ್ತಿರು ಈ ಎರಡೂ ಸ ಪ್ರಕ್ರಿಯೆಗಳಲ್ಲೂ ಕೂಡ ಅನುಸಂಧಾನಪೂರ್ವಕವಾಗಿ ಭೋಜನವನ್ನು ಮಾಡಬೇಕು ಅಂತ ಹೀಗೆ ನಾಲ್ಕು ರೂಪಗಳಿಂದ ಭಗವಂತನೇ ಇದ್ದು ನಮಗೆ ಆಜ್ಞೆಯನ್ನು ಮಾಡತಕ್ಕಂಥವನು ಇದು ಒಂದು ರೀತಿಯಾಗಿರ್ತಕ್ಕಂಥ ವಿವರಣೆ ಮಾಂಡೂಪ ಉಪನಿಷತ್ತಿನಲ್ಲಿ ಹೇಳುವಂತೆ ಜಾಗದಾವಸ್ಥೆಯಲ್ಲಿ ಉಣ್ತಕ್ಕಂಥ ಸ್ಥೂಲ ಪದಾರ್ಥ ಸ್ವಪ್ನದಲ್ಲಿ ಉಂಟಕ್ಕಂಥ ವಾಸನಾಮಯ ಪದಾರ್ಥ ಅಥವಾ ಸೂಕ್ಷ್ಮ ಪದಾರ್ಥ ಸುಶುಕ್ತಿ ಕಾಲದಲ್ಲಿ ಭೋಗ ಮಾಡ್ತಕ್ಕಂಥ ಸ್ವರೂಪಾನಂದದ ಲವಲೇಷ ಸ್ವರೂಪಾನಂದ ಹೇಗಿರುತ್ತೋ ಸುಶುಕ್ತಿಯಲ್ಲಿ ಅದರ ಕಿಂಚಿತ್ತು ಅಂದರೆ ಅದಕ್ಕೆ ಸಾದೃಶ್ಯವಾಗಿರ್ತಕ್ಕಂಥದ್ದು ಸಿಗ್ತಕ್ಕಂಥದ್ದು ಮೋಕ್ಷದಲ್ಲಿ ಭೋಗ ಮಾಡ್ತಕ್ಕಂಥ ಇದುವರೆಗೆ ಅವ್ಯಕ್ತವಾಗಿರ್ತಕ್ಕಂಥ ಸ್ವರೂಪದ ಆನಂದ ಆವಿರ್ಭಾವ ಈ ರೀತಿಯಾಗಿ ಅನ್ನಗಳು ನಾಲ್ಕು ರೀತಿಯಾಗಿ ಅಂತಾರೆ ವಿಶ್ವನಾಮಕ ಪರಮಾತ್ಮ ಜಾಗೃತಾವಸ್ಥೆಯಲ್ಲಿದ್ದು ಸ್ಥೂಲ ಪದಾರ್ಥಗಳ ಭೋಗವನ್ನು ಮಾಡಿ ಮಾಡಿಸ್ತಾನೆ ಅದಕ್ಕೆ ಸ್ಥೂಲ ಬುಕ್ ಅಂತ ಅವನನ್ನು ಕರೆಯೋದು ಬಲ ಅಕ್ಷಿಸ್ತನಾಗಿ ಜೀವರ ಬಲ ಅಕ್ಷಿಸ್ತನಾಗಿ ಪರಮಾತ್ಮ ವಿಶ್ವನಾಮಕ ಅಂತ ಕರೆಸ್ಕೊಂಡು ಅಲ್ಲಿದ್ದು ಸ್ಥೂಲ ಪದಾರ್ಥಗಳ ಭೋಗವನ್ನು ಮನಕ್ಕೆ ಬಂದುದ ಉಂಡು ಈ ರೀತಿಯಾಗಿ ಮಾಡಿ ತಾನು ಸ್ಥೂಲ ಬುಕ್ ಅಂತ ಕರೆಸ್ಕೊತಾನೆ ಸ್ವಪ್ನಾವಸ್ಥೆಯಲ್ಲಿ ತೈಜಸ ನಾಮಕ ಪರಮಾತ್ಮ ಜೀವರ ಕಂಠಸ್ಥಾನದಲ್ಲಿದ್ದು ಸೂಕ್ಷ್ಮ ಪದಾರ್ಥಗಳ ಅಥವಾ ವಾಸನಾಮಯ ಪದಾರ್ಥಗಳ ಭೋಗವನ್ನು ಮಾಡಿ ಮಾಡಿಸ್ತಾನೆ ಅದಕ್ಕೆ ಅವನನ್ನು ಪ್ರವಿವಿಕ್ತ ಬುಕ್ ಅಂತ ಕರೆಯೋದು ಸುಶುಕ್ತ ಅವಸ್ಥೆಯಲ್ಲಿ ಪ್ರಾಜ್ಞಾನಾಮಕ ಪರಮಾತ್ಮ ಸುಶುಕ್ತಿಯ ಅವಸ್ಥೆಯಲ್ಲಿ ಜೀವನ ಹೃದಯ ಸ್ಥಾನದಲ್ಲಿದ್ದು ಜೀವನಿಗೆ ಸುಖನಿದ್ರೆಯನ್ನು ಕೊಡ್ತಾನೆ ಆಗ ಮೋಕ್ಷ ಸದೃಶವಾಗಿರ್ತಕ್ಕಂಥ ಆನಂದದ ಕಿಂಚಿತ್ ಭೋಗವನ್ನು ಮಾಡಿಸ್ತಾನೆ ಅದರಿಂದ ಅವನನ್ನು ಅಂತ ಈ ರೀತಿಯಾಗಿ ಹೇಳುವಂಥದ್ದು ಹೀಗೆ ಪರಮಾತ್ಮ ಸ್ಥೂಲ ಬುಕ್ ಪ್ರಯುಕ್ತ ಅಂತ ತುರಿಯಾವಸ್ಥೆ ಅಂತಾದರೆ ಮೋಕ್ಷದೇ ಅಲ್ಲಿ ಆನಂದ ಬುಕ್ ಅಂಥೇಳಿ ಅಲ್ಲಿ ಸ್ವರೂಪ ಭೂತವಾಗಿರ್ತಕ್ಕಂಥ ಆನಂದದ ಅಭಿವ್ಯಕ್ತಿಯನ್ನು ಮಾಡಿಕೊಡ್ತಾರೆ ಭಗವಂತ ಹೀಗೆ ವಿಶ್ವ ತೈರಸ ಪ್ರಾಜ್ಞ ತುರ್ಯ ಅಂಥೇಳಿ ಈ ರೀತಿಯಾಗೂ ಕೂಡ ನಾಲ್ಕು ಪದಾರ್ಥಗಳು ಅಂತ ಚತುರವಿಧ ಭೋಜನ ಪದಾರ್ಥದ್ದೇ ಅಂಥೇಳಿದ್ರೆ ಆಯಾ ಇಂದ್ರಿಯಗಳಿಂದ ಭೋಗ ಮಾಡ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ಕೂಡ ಪರಮಾತ್ಮನಿಗೆ ಅನ್ನ ಅಂತ ಸಮರ್ಪಣೆ ಮಾಡಬೇಕು ಅಂತ ಉಪನಿಷತ್ತು ಹೇಳುತ್ತೆ ಕಿವಿಯಿಂದ ಭಗವಂತನ ಭಗವದ್ ಭಕ್ತರ ಕಥಾಚರಿತ್ರೆಯನ್ನು ಶ್ರವಣ ಮಾಡ್ತೀವಿ ಅದು ಅನ್ನ ಬಾಯಿಯಿಂದ ಅವರ ಗುಣಗಾನವನ್ನು ಮಾಡ್ತೀವಿ ಭಗವಂತನ ಭಗವದ್ಭಕ್ತರ ಚರಿತ್ರೆಯನ್ನು ಮಹಿಮೆಯನ್ನು ಗುಣಗಾನ ಮಾಡ್ತೀವಿ ಸ್ತೋತ್ರ ರೂಪವಾಗಿ ಅದು ಅನ್ನ ಕಣ್ಣಿನಿಂದ ಭಗವಂತನ ಭಗವದ್ಭಕ್ತರ ರೂಪದರ್ಶನವನ್ನು ಮಾಡ್ತೀವಿ ಅದು ಅನ್ನ ಅಂತ ಹೀಗೆ ಆಯಾ ಇಂದ್ರಿಯಗಳಿಂದ ಏನೆಲ್ಲ ವಿಹಿತವಾದ ಪದಾರ್ಥಗಳ ಭೋಗ ನಡೆತಿದೆಯಲ್ಲ ಅದನ್ನೆಲ್ಲ ಅನ್ನ ಅಂತ ಭಗವಂತನಿಗೆ ಸಮರ್ಪಣೆ ಮಾಡುವಂಥದ್ದು ಅಂತ ಹೀಗೆ ಭಗವಂತ ಈ ಚತುರ್ವಿಧ ಅನ್ನಗಳಲ್ಲಿ ರಸರೂಪ ಭಗವಂತ ಇರೋದರಿಂದನೇ ಅನ್ನ ಅಂತ ಕರೆಸ್ಕೋತಾ ಇದೆ ತೃಪ್ತಿ ಶರೀರಕ್ಕೆ ತುಷ್ಟಿ ಮತ್ತು ಪುಷ್ಟಿ ಎರಡನ್ನು ಕೂಡ ಅನ್ನು ಕೊಡ್ತಾ ಇದೆ ರಸ ರೂಪ ತಾನಾಗಿ ಪದಾರ್ಥಗಳಲ್ಲಿ ಷಡ್ರಸಗಳು ಅಂತ ಹೇಳ್ತೀವಿ ಸಿಹಿ ಹುಳಿ ಉಪ್ಪು ಖಾರ ಕಹಿ ಒಗರು ಇತ್ಯಾದಿ ಎಲ್ಲ ಹೇಳ್ತೀವಿ ಹಾಗೆ ಆ ರುಚಿ ಏನಿದೆಯಲ್ಲ ಅದನ್ನೇ ರಸ ಅಂಥೇಳಿ ಆ ಪ್ರಧಾನವಾಗಿರ್ತಕ್ಕಂಥ ರಸ ಆ ಪದಾರ್ಥದಲ್ಲಿ ಬರಬೇಕು ಅಂತಾದರೆ ಪರಮಾತ್ಮನೇ ಚತುರವಿದ ರಸರೂಪ ತಾನಾಗಿ ಅಲ್ಲಿರೋದ್ರಿಂದನೇ ರಸ ಸಾರೋ ವರಶ್ರೇಷ್ಠ ಅಂಥೇಳಿ ಶ್ರೇಷ್ಠನಾಗಿರ್ತಕ್ಕಂಥ ಪರಮಾತ್ಮನ ಸನ್ನಿಧಾನದಿಂದನೇ ಆ ಪದಾರ್ಥಕ್ಕೆ ಆ ರೀತಿಯಾಗಿರ್ತಕ್ಕಂಥ ರುಚಿ ರಸ ಅಂತ ಹೇಳಿದರೆ ಸಾರಭಾಗ ಅಂತ ಆ ಸಾರಭಾಗ ಅಂತಾದರೆ ಆ ಪರಮಾತ್ಮನೇ ಇರ್ತಕ್ಕಂಥದ್ದು ನಾವು ತಿಂದ ಪದಾರ್ಥಗಳಲ್ಲಿ ಸ್ಥೂಲ ಭಾಗ ಅನ್ನೋದು ಮಲಮೂತ್ರಾದಿ ರೂಪದಿಂದ ಹೊರಗೆ ಹೋಗುತ್ತೆ ಸೂಕ್ಷ್ಮ ಭಾಗದಲ್ಲಿ ಭಗವಂತ ರಸರೂಪ ತಾನಾಗಿದ್ದು ಸ್ವಾಕ್ಯರಸವನ್ನು ತಾನು ಉಂಡು ಆ ಬಾಹ್ಯ ರಸವನ್ನು ಜೀವನಿಗೆ ಉಣಿಸಿ ಅವನ ಸಂಹನಕ್ಕೆ ಶರೀರಕ್ಕೆ ಉಪಚಯವನ್ನು ಕೊಡ್ತಾನೆ ಬೆಳವಣಿಗೆಯನ್ನು ಮಾಡ್ತಾನೆ ಭಕ್ಷ್ಯಭೋಜ್ಯಗಳ ರುಚಿಯಲ್ಲೂ ಕೂಡ ಭಗವಂತ ಅದೇ ರೂಪದಿಂದ ಇದ್ದು ಆ ಸ್ವಾಖ್ಯ ರಸವನ್ನು ತಾನು ಸ್ವೀಕಾರ ಮಾಡಿ ಆ ಆ ಪದಾರ್ಥಗಳ ಭೋಗದ ಅನುಭವ ಬರುವಂತೆ ಮಾಡುತ್ತಾನೆ ಭಗವಂತ ಮನಕ್ಕೆ ಬಂದುದನ್ನುಣಿಸಿ ತನ್ನ ಇಚ್ಛೆಗೆ ಏನು ಅದನ್ನೇ ಭೋಗ ಮಾಡ್ತಾನೆ ಭಗವಂತ ಸೂಕ್ಷ್ಮ ಪದಾರ್ಥಗಳಿಂದ ಮನಸ್ಸಿಗೆ ಉಪಾದಾನ ಕಾರಣ ಆಗಿ ಸತ್ಕರ್ಮಗಳಲ್ಲಿ ಪ್ರವೃತ್ತಿಗೆ ಕಾರಣನಾಗ್ತಾನೆ ಭಗವಂತ ಅದು ಹೇಗೆ ಅಂತ ಒಂದು ದೃಷ್ಟಾಂತ ಕೊಡಬೇಕು ಅಂತಾದರೆ ಈ ಮಹಾಭಾರತದಲ್ಲಿ ಆ ದ್ರೌಪದಿ ವಸ್ತ್ರಾಪಹಾರದ ಪ್ರಸಂಗ ವಸ್ತ್ರಾಪಹರಣದ ಪ್ರಸಂಗದಲ್ಲಿ ವಿದುರ ಒಬ್ಬಂದು ಬಿಟ್ಟರೆ ಭೀಷ್ಮ ದ್ರೋಣ ಮೊದಲಾಗಿರ್ತಕ್ಕಂಥ ಮಹಾಮಹಾಜ್ಞಾನಿಗಳೆಲ್ಲ ಇದ್ದರೂ ಯಾರೂ ಕೂಡ ಅಲ್ಲಿ ಆ ವಸ್ತ್ರಾಪಹರಣದ ಪ್ರಸಂಗದಲ್ಲಿ ಪ್ರತಿಭಟನೆಯನ್ನು ಮಾಡಲಿಲ್ಲ ಈ ಧರ್ಮರಾಜನಿಗೆ ಆ ಮಹಾಭಾರತದ ಯುದ್ಧ ಎಲ್ಲ ಮುಗಿದ ಮೇಲೆ ಇಷ್ಟೆಲ್ಲ ದೊಡ್ಡ ಯುದ್ಧ ಮಹಾಮಹ್ಞಾನಿಗಳಾಗಿರ್ತಕ್ಕಂಥವರೆಲ್ಲರ ಸಂಹಾರ ಆಗಿದೆ ಇಷ್ಟೆಲ್ಲ ಸಾವು ನೋವು ಆಗಿದೆ ರಕ್ತಪಾತ ಆಗಿದೆ ನನಗೆ ಬ್ರಹ್ಮಹತ್ಯ ಎಲ್ಲ ದೋಷ ಬಂದಿದೆ ಅಂತ ಭಾರೀ ಸಂಶಯದಿಂದ ಧರ್ಮರಾಜ ಇರ್ತಾನೆ ಎಲ್ಲ ಭೀಷ್ಮರು ದ್ರೋಣಾಚಾರ್ಯರು ಅಶ್ವಥಾಮಾಚಾರ್ಯರು ಮೊದಲಾಗಿರ್ತಕ್ಕಂಥ ಎಲ್ಲರೂ ಹೇಳ್ತಾರೆ ಭೀಷ್ಮಾಚಾರ್ಯ ಆ ಪ್ರಸಂಗದಲ್ಲಿ ಇರೋದಿಲ್ಲ ಅಲ್ಲಿ ಅವರು ಸರಶಯ ಮೇಲೆ ಮಲಗಿರ್ತಾರೆ ದ್ರೋಣರು ಅಶ್ವಥಾಮಾಚಾರರು ಮೊದಲಾಗಿರ್ತಕ್ಕಂಥ ಮಹಾಮಹಾಜ್ಞಾನಿಗಳೆಲ್ಲ ಹೇಳ್ತಾರೆ ವರ್ಣಾಶ್ರಮವಾಗಿ ವಿಹಿತವಾಗಿರ್ತಕ್ಕಂಥ ಕರ್ಮ ಅದು ಯುದ್ಧ ರಕ್ತಪಾತಾದಿಗಳೆಲ್ಲ ಆಗೋದು ಸಹಜ ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಬ್ರಹ್ಮಹತ್ಯಾದಿ ದೋಷ ಪಾಪ ಅನ್ನೋದು ಬಂದಿಲ್ಲ ಅಂತ ಧರ್ಮರಾಜನಿಗೆ ಸಮಾಧಾನ ಆಗಲ್ಲ ನಂತರ ಶ್ರೀಕೃಷ್ಣ ಉಪದೇಶ ಮಾಡ್ತಾನೆ ಇಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಇಲ್ಲ ನಿನ್ನ ವರ್ಣಾಶ್ರಮಕ್ಕೆ ವಿಹಿತವಾಗಿದ್ದ ಕರ್ಮ ಅದರಿಂದ ಅದು ಪುಣ್ಯ ಕರ್ಮನೇ ಆಗಿದೆ ಅದರಿಂದ ಯಾವ ರೀತಿಯಾಗಿರ್ತಕ್ಕಂಥ ದೋಷ ಇಲ್ಲ ಸ್ವವಿಹಿತ ವೃತ್ತಿಯ ಭಕ್ತ ಭಗವದ್ ಆರಾಧನ ಮೇವ ಪರಮೋ ಧರ್ಮ ತದ್ ವಿರುದ್ಧ ಸರ್ವೋಪಿ ಅಧರ್ಮ ಅಂತ ನಿನ್ನ ವರ್ಣಾಶ್ರಮಕ್ಕೆ ವಿಹಿತವಾಗಿದ್ದ ಕರ್ಮ ಆದ್ದರಿಂದನೇ ಅದು ಧರ್ಮ ಅಂತ ಅನಿಸ್ಕೊಳತ್ತೆ ಅದನ್ನು ಬಿಟ್ಟು ಬೇರೆ ಕರ್ಮಗಳಾಗಿ ಅದು ದಾನ ಯಜ್ಞ ತಪಸ್ಸು ಏನು ಬೇಕಾರ ಆಗಿದ್ರೂ ಕೂಡ ವರ್ಣಾಶ್ರಮಕ್ಕೆ ವಿಹಿತ ಅಲ್ಲದೇ ಇದ್ದರೆ ಅದು ಪಾಪಕ್ಕೆ ಕಾರಣ ಆಗತ್ತೆ ಇಲ್ಲ ಆ ರೀತಿಯಾಗಿ ಆಗಿಲ್ಲ ಅಂತ ಕೃಷ್ಣ ಪರಿಪರಿಯಾಗಿ ಹೇಳ್ತಾನೆ ಆದರೂ ಧರ್ಮರಾಜನ ಸಂಶಯ ಪರಿಹಾರ ಆಗಲ್ಲ ಆಗ ಶ್ರೀಕೃಷ್ಣ ಪರಮಾತ್ಮ ಆ ಧರ್ಮರಾಜನನ್ನು ಕರ್ಕೊಂಡು ಭೀಷ್ಮಾಚಾರರ ಒಳಗೆ ಬರ್ತಾನೆ ಬಂದು ಭೀಷ್ಮಾಚಾರ್ಯ ಹೇಳ್ತಾರೆ ಧರ್ಮರಾಜನ ಸಂಶಯವನ್ನು ಗುರುಗಳಾಗಿರ್ತಕ್ಕಂಥ ನೀವೇ ಪರಿಹಾರ ಮಾಡಬೇಕು ಅಂತ ಆಗ ಶರಷಯ ಮೇಲೆ ಏಕಕಾಲಕ್ಕೆ ಆ ಎಂಟು ಗರ್ಭವಾಸಗಳು ದುಃಖವನ್ನು ಅನುಭವಿಸ್ತಾ ಆ ಬಾಣಗಳ ಮಂಚದ ಮೇಲೆ ಮಲಗಿರ್ತಾರೆ ಭೀಷ್ಮಾಚಾರ್ಯರು ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಆಗಿದ್ದು ಭಾರಿ ಸಂತೋಷ ಆಗತ್ತೆ ಆಗ ಕೃಷ್ಣನ್ ಕೇಳ್ತಾರೆ ಭೀಷ್ಮಾಚಾರ್ಯರು ಅಲ್ಲ ಕೃಷ್ಣ ನೀನು ಹೇಳಿದರೆ ಸಂಶಯ ಪರಿಹಾರ ಆಗಿಲ್ಲ ಅಂತಾದಮೇಲೆ ನಾನು ಹೇಳಿದರೆ ಸಂಶಯ ಪರಿಹಾರ ಆಗೋದು ಸಾಧ್ಯನಾ ಕೃಷ್ಣ ಇದಾಗದೇ ಇಲ್ಲ ಕೆಲಸ ಸರ್ವೋತ್ತಮನಾಗಿರ್ತಕ್ಕಂಥ ಉಪದೇಶದಿಂದನೇ ಅವನಿಗೆ ಸಂಶಯಾದಿಗಳು ಹೋಗಿಲ್ಲ ಅಂತಾದರೆ ನಾನು ಅವ್ರನ್ನ ಬದಲಾವಣೆ ಮಾಡೋದು ಸಾಧ್ಯ ಇಲ್ಲದೆ ಕೆಲಸ ನಿನ್ನ ಮುಂದೆ ಉಪದೇಶ ಮಾಡುವಂತಹ ಸಾಮರ್ಥ್ಯ ಸರ್ವತಾ ಇಲ್ಲ ಕ್ಷಮಾ ಮಾಡುವಂತ ಭೀಷ್ಮಾಚಾರ್ಯರು ಕೃಷ್ಣನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾರೆ ಆಗ ಕೃಷ್ಣ ಪರಮಾತ್ಮ ಹೇಳ್ತಾನೆ ಇಲ್ಲ ನಿನ್ನೊಳಗೆ ನಾನಿಂತೂ ಹೇಳ್ತೀನಿ ನೋಡೋ ಕಣ್ಣಿಗೆ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಉಪದೇಶ ಮಾಡಿದರು ಅಂತ ಉಪದೇಶ ನಾನೇ ಮಾಡ್ತೀನಿ ಈ ಧರ್ಮರಾಜನ ಸಂಶಯ ಪರಿಹಾರ ಆಗತ್ತೆ ಅಂತ ಕೃಷ್ಣ ಹೇಳಿದಾಗ ಧರ್ಮ ಭೀಷ್ಮಾಚಾರ್ಯಕ್ಕೆ ಒಪ್ಕೋತಾರೆ ಆಗ ಭೀಷ್ಮಾಚಾರ್ಯರು ಉಪದೇಶವನ್ನ ಮಾಡಿದಂತೆ ಲೋಕಕ್ಕೆ ತೋರುತ್ತೆ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಉಪದೇಶವನ್ನ ಮಾಡ್ತಾರೆ ವಾಸ್ತವಿಕವಾಗಿ ಹೇಳೋದಾದರೆ ಕೃಷ್ಣ ಪರಮಾತ್ಮನೇ ಭೀಷ್ಮರ ಒಳಗೆ ನಿಂತು ಉಪದೇಶ ಮಾಡಿದವನು ಇರಲಿ ಜಗತ್ತಿಗೆ ಗುರುಗಳ ಮೂಲಕ ಉಪದೇಶ ಆದ್ರೇ ನಿಶ್ಚಯ ಜ್ಞಾನ ಪ್ರಾಪ್ತಿ ಅನ್ನೋದು ಆ ಮೂಲಕ ಭೀಷ್ಮಾಚಾರ್ಯರು ಆ ಧರ್ಮರಾಜನಿಗೆ ಎಲ್ಲವನ್ನು ಕೂಡ ವಿವರಿಸಿ ಹೇಳುತ್ತಾರೆ ಆಗ ಧರ್ಮರಾಜನ ಸಂಶಯ ಅನ್ನೋದು ಪೂರ್ಣವಾಗಿ ಪರಿಹಾರ ಆಗಿ ಹೋಗುತ್ತೆ ಆಗ ಇದನ್ನೆಲ್ಲ ದ್ರೌಪದಿ ದೇವಿ ಅಲ್ಲೇ ಇರ್ತಾಳೆ ಎಲ್ಲವನ್ನು ನೋಡ್ತಾ ಕೂತಿರ್ತಾಳೆ ಆಮೇಲೆ ಭೀಷ್ಮಾಚಾರನ ಕುರಿತು ದ್ರೌಪದಿ ದೇವಿ ಪ್ರಶ್ನೆ ಮಾಡ್ತಾಳೆ ಅವತ್ತು ಆ ದುಶ್ಯಾಸನ ದುಷ್ಟ ವಸ್ತ್ರಾಪಹರಣವನ್ನು ಮಾಡಿದಾಗ ಒಂದು ಮಾತು ಆಡಲಿಲ್ಲ ನೀವು ಪ್ರತಿಭಟನೆಯನ್ನು ಮಾಡಲಿಲ್ಲ ವಿದುರ ಒಬ್ಬನೇ ಪ್ರತಿಭಟನೆ ಮಾಡಿರ್ತಕ್ಕಂಥವನು ಅವತ್ತು ಸುಮ್ಮನೆ ಇದ್ರಿ ಇವತ್ತು ನೋಡಿದ್ರೆ ಆ ಧರ್ಮರಾಜನ ಸಂಶಯ ಪರಿಹಾರಕ್ಕಾಗಿ ಎಷ್ಟೆಲ್ಲ ಗಂಟೆಗಟ್ಲೆ ಉಪದೇಶವನ್ನು ಮಾಡ್ತಾಯಿದ್ದೀರಿ ನೀವು ಮಾಡಿದ್ದು ಸರಿನಾ ಅಂತ ದ್ರೌಪದಿ ದೇವಿ ಪ್ರಶ್ನೆ ಮಾಡಿದಾಗ ಭೀಷ್ಮಾಚಾರ್ಯರು ಹೇಳ್ತಾರೆ ಅವತ್ತು ದುಷ್ಟ ದುರ್ಯೋಧನ ಅಧೀನದಲ್ಲಿದ್ದೆ ಅವನ ಮನೆ ಅನ್ನ ತಿಂದಿದ್ದೆ ಬುದ್ಧಿ ಕೆಟ್ಟಿತ್ತು ಆಮೇಲೆ ನನಗೆ ಬಾಯಾರಿಕೆ ಆದಾಗ ಅರ್ಜುನ ನೀರನ್ನು ಪಾನ ಮಾಡಿಸ್ದ ನನಗೆ ಒಂಥರ ವಾಟರ್ ವಾಶ್ ಆದಂಗಾಗಿ ನನ್ನ ಮನಸ್ಸು ಅಂತರಂಗ ಎಲ್ಲ ಶುದ್ಧಿ ಆಯಿತು ಆ ಕೃಷ್ಣನ ಅನುಗ್ರಹದಿಂದ ಇವತ್ತು ಉಪದೇಶ ಮಾಡುವಂತಹ ಸಾಮರ್ಥ್ಯ ಬಂತು ಅಂತ ಹೀಗೆ ನಾವು ತಿಂದ ಅನ್ನದ ಭಾಗ ಮನಸ್ಸಿಗೆ ಉಪಾದಾನ ಕಾರಣ ಆಗುತ್ತೆ ಅದರಿಂದ ನಿಷಿದ್ಧ ಅನ್ನವನ್ನು ನಿಷಿದ್ಧ ದೇಶ ನಿಷಿದ್ಧ ಕಾಲ ನಿಷಿದ್ಧ ಅನ್ನ ಇದು ಯಾವತ್ತೂ ಭೋಜನ ಮಾಡಬಾರ್ದು ಯಾಕಂದರೆ ದುಷ್ಟಕರ್ಮಗಳಲ್ಲಿ ಪ್ರವೃತ್ತಿಗೆ ಕಾರಣ ಆಗತ್ತೆ ಅಂತ ಮಹಾಭಾರತ ನಮಗೆ ಎಚ್ಚರವನ್ನು ಕೊಡುತ್ತೆ ದ್ವಿಷದನ್ನಂ ನಭೋಕ್ತವ್ಯಂ ದ್ವಿಷಂತಂ ನೈವಭೋಜಿತಮ್ ಅಂತ ಮನೆಯಲ್ಲಿ ಉಂಡುಬಾರ್ದು ದ್ವೇಷಗಳನ್ನು ಮನೆಗೆ ಊಟಕ್ಕೂ ಕರೀಬಾರ್ದು ಅಂತ ದ್ವಿಶಂತಮ್ ನೈವಪೋಜೆಯ ತರಿಂದೇ ಅಲ್ಲಿ ಮುಂದೆ ಬಿದುರ ಮನೆಯ ಪಾಲುಂಡ ಕುರುಪನ ಮಾನವನೆ ಕೊಂಡ ಅಂತ ದುರ್ಯೋಧನ ಅಷ್ಟೆಲ್ಲ ವೈಭವದ ಸತ್ಕಾರ ಕೊಡ್ತೀನಿ ಅಂತಾದರೂ ಅದನ್ನು ನಿರಾಕರಣೆ ಮಾಡಿದ ಅಂತ ಮಹಾಭಾರತವೇ ಹೇಳ್ತಾ ಇದೆ ಬಿದುರ ಮನ ಸ್ವೀಕಾರ ಮಾಡಿದ ಅಂತ ಹಾಗೆ ಸ್ಥೂಲ ಭಾಗ ಮಲರೂಪದಿಂದ ಮಲಮೂತ್ರಾದಿ ರೂಪದಿಂದ ಹೊರಗೆ ಹೋಗುತ್ತೆ ಸೂಕ್ಷ್ಮ ಭಾಗ ಮನಸ್ಸಿಗೆ ಉಪಾದಾನ ಕಾರಣ ಆಗುತ್ತೆ ಮಧ್ಯದ ಭಾಗ ದೇಹಕ್ಕೆ ತುಷ್ಟಿ ಮತ್ತು ಪುಷ್ಟಿಯನ್ನು ಕೊಡುತ್ತೆ ಇದೆಲ್ಲ ಆಗಬೇಕು ಅಂತಾದರೆ ಸ್ವರಮಣನಾಗಿರ್ತಕ್ಕಂಥ ಪರಮಾತ್ಮ ತನಗೆ ಅಪೇಕ್ಷೆ ಇಲ್ಲದಿದ್ದರೂ ಮನಕ್ಕೆ ಬಂದುದ ಉಂಡುಣಿಸಿ ಅವನು ಪ್ರತಿಬಿಂಬದಲ್ಲಿ ಕ್ರಿಯೆ ಆಗಬೇಕು ಅಂತ ಬಿಂಬ ತನಗೆ ಬೇಡದಿದ್ದರೂ ಜೀವರ ಮೇಲೆ ಕಾರುಣ್ಯದಿಂದ ತಾನು ಭೋಜನವನ್ನು ಮಾತ್ರ ಮಾಡಿದರೆ ಮಾತ್ರ ಸಾಧ್ಯ ಹೀಗೆ ಭಗವಂತ ತನ್ನ ಮನಸ್ಸಿಗೆ ಬಂದದ್ದನ್ನು ತಾನು ಉಂಡು ಜೀವರಿಗೂ ತನ್ನ ಮನಸ್ಸಿಗೆ ಬಂದಿದ್ದನ್ನೇ ಉಣಿಸ್ತಾನೆ ಭಗವಂತ ಜೀವರಿಗೆ ಕೆಲವು ಪದಾರ್ಥಗಳ ಅಪೇಕ್ಷೆ ಆಗುತ್ತೆ ಕೆಲವು ಎಷ್ಟೇ ಚೆನ್ನಾಗಿದ್ದರೂ ಬೇಡ ಅನ್ಸುತ್ತೆ ಈಗ ಹೀಗೆ ಯಾಕಾಗತ್ತೆ ಅಂದರೆ ಒಳಗಿರುವ ಭಗವಂತ ಬಿಂಬರೂಪಿ ಮಾಡಿಸುವಂತಹ ಕ್ರಿಯೆ ಅವನ ಮನಸ್ಸಿಗೆ ಬಾರದೆ ಇದ್ದಿದ್ದು ಚೇತನರ ಮನಸ್ಸಿಗೂ ಕೂಡ ಬರೋಲ್ಲ ಬೇಡ ಅಂತ ಅನ್ಸತ್ತು ಅವರವರ ಕರ್ಮಾನುಸಾರ ಅವರವರಿಗೆ ಉಣಿಸ್ತಾನೆ ಭಗವಂತ ಅವನಿಗೆ ವೈಷಮ್ಯ ನೀರ್ಗೃಣ್ಯ ಅನ್ನೋದಿಲ್ಲ ಹೀಗಾದಾಗ ಜೀವರಿಗೆ ಅನ್ನ ಊಟ ಮಾಡುವಂಥ ಅಪೇಕ್ಷೆ ಬರುತ್ತೆ ಹಶುವಾಗತ್ತೆ ಅನ್ನ ಬೇಕು ಅಂತ ಅನಿಸುತ್ತೆ ಈ ಅನ್ನ ಜಾಗರದಲ್ಲಿ ಉಣ್ತಕ್ಕಂಥ ಸ್ತೂಲ ಪದಾರ್ಥಗಳ ಭೋಗ ಅದನ್ನು ಉಣಿಸ್ತಕ್ಕಂಥವೇ ವಿಶ್ವರೂಪಿ ಪರಮಾತ್ಮ ಜಾಗದಾವಸ್ತಾ ಪ್ರಕ ಸ್ಥೂಲ ಪರಮಾತ್ಮ ಕರೆಸ್ಕೋತಾನೆ ಸ್ವಪ್ನಾವಸ್ಥೆಯಲ್ಲಿ ಪಂಚ ಕೂಡ ಪಂಚಕರ್ಮೇಂದ್ರಿಯಗಳು ಮನಸ್ಸು ಒಂದನ್ನು ಬಿಟ್ಟರೆ ಇನ್ನೆಲ್ಲವೂ ಕೂಡ ಉಪರಮ ವಿಶ್ರಾಂತಿಯನ್ನು ಹೊಂದಿರುತ್ತೆ ಆ ಸಂದರ್ಭದಲ್ಲಿ ಪರಮಾತ್ಮನೇ ತೈಜಸ್ವನಾಮಕನಾಗಿ ವಾಸನಾಮಯ ಸೂಕ್ಷ್ಮ ಪದಾರ್ಥಗಳ ಭೋಗವನ್ನು ಉಣಿಸ್ತಾನೆ ಭಗವಂತ ಇದನ್ನು ಪ್ರವಿವಿಕ್ತ ಬುಕ್ ಅಂತ ಭಗವಂತನನ್ನು ಕರೀತಕ್ಕಂಥದ್ದು ಕಂಠದಲ್ಲಿರ್ತಕ್ಕಂಥ ತೈಜಸ್ವರೂಪಿ ಪರಮಾತ್ಮನ ಕಾರ್ಯ ಇನ್ನು ಸುಶುಕ್ತಿಯ ವ್ಯವಸ್ಥೆಯಲ್ಲಿ ತಾನೇ ಪ್ರಾಜ್ಞಾನಾಮಕನಾಗಿ ಜೀವನ ಸ್ವರೂಪದ ಒಂದು ಅಂಶವನ್ನು ವ್ಯಕ್ತ ಮಾಡಿ ಜೀವನಿಗೆ ಉಣಿಸ್ತಾನೆ ಅವನನ್ನು ಆನಂದ ಬುಕ್ ಅಂತ ಮೋಕ್ಷ ಸದೃಶವಾಗಿರ್ತಕ್ಕಂಥ ಆನಂದದ ಲವಲೇಶವನ್ನು ಭೋಗ ಮಾಡಿಸ್ತಾನೆ ಪರಮಾತ್ಮ ಹೀಗೆ ಮಾಂಡೋಪ್ಯ ಉಪನಿಷತ್ ಭಾಷೆಯಲ್ಲಿ ತಿಳಿಸ್ತಾರೆ ಚತುರ್ದ ಸರ್ವಭೋಕ್ತಾರಂ ಒಂದೇ ವಿಷ್ಣು ಪರಂಪರಹ ಅನ್ ಪರಂಪದ್ ಹೀಗೆ ವಿಶ್ವ ತೈಜಸ ಪ್ರಾಜ್ಞ ತುರ್ಯ ಸೇರಿದಂಗೆ ನಾಲ್ಕೂ ರೂಪಗಳಿಗೂ ಕೂಡ ಭೋಕ್ತೃತ್ವ ಅನ್ನೋದು ಇದೆ ಪ್ರಾಜ್ಞನಿಗೆ ಹೇಳಿರ್ತಕ್ಕಂಥ ಆನಂದ ಬುಕ್ ಅನ್ನೋದೇ ತುರ್ಯ ನಾಮಕ ಪರಮಾತ್ಮನಿಗೂ ಕೂಡ ಹೇಳ್ತಕ್ಕಂಥದ್ದು ಅಲ್ಲಿ ಮೋಕ್ಷ ಸದೃಶವಾಗಿರ್ತಕ್ಕಂಥ ಕಿಂಚಿತ್ ಆನಂದ ತೋರಿಸ್ತಾನೆ ಇಲ್ಲಿ ಸ್ವರೂಪದ ಆನಂದ ಏನಿದೆಯಲ್ಲ ಅದನ್ನು ಅಭಿವ್ಯಕ್ತಿ ಮಾಡಿಕೊಡ್ತಾನೆ ತುರ್ಯನಾಮಕನಾಗಿ ಭಗವಂತ ಮುಕ್ತರು ಸ್ವರೂಪ ಆನಂದವನ್ನು ಭೋಗ್ತಾ ಭೋಗ್ತೃಗಳಾಗಿದ್ದರು ಅದನ್ನು ಭೋಗ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿದ್ರೂ ಕೂಡ ಒಂದು ಒಂದು ವೇಳೆ ಅವ್ರ ಇಚ್ಛೆ ಪಟ್ಟರೆ ಭಗವಂತ ಈ ವೃಕ್ಷಾದಿ ಜೀವರಾಗಿರ್ತಾರೋ ಅವರು ಅಂತ ಇಟ್ಕೊಂಡ್ರೆ ಅವರನ್ನು ತಾನೇ ಸ್ವೇಚ್ಛೆಯಿಂದ ಫಲಪುಷ್ಪಾದಿ ರೂಪದಿಂದ ಪರಿಣಾಮ ಹೊಂದಿ ಭೋಜನದ ಸುಖವನ್ನು ಅವರಿಗೆ ಅನುಗ್ರಹ ಮಾಡಿ ಹಿಂದಿನಂತೆ ಮತ್ತು ಅದೇ ರೀತಿಯಾಗಿ ಆಗುವಂತೆ ಅನುಗ್ರಹ ಮಾಡ್ತಾನೆ ಅಂತ ವಿಷ್ಣು ರಹಸ್ಯದಲ್ಲಿ ತಿಳಿಸ್ತಾರೆ ಹಾಗೆ ಪರಮಾತ್ಮ ಸಂಹನನಕ್ಕೆ ಉಪಚಯ ಅಂದರೆ ಬೆಳವಣಿಗೆ ಅಂತ ಆ ಬೆಳವಣಿಗೆ ಹೇಗೆ ಮಾಡ್ತಾನೆ ಅದಕ್ಕೊಂದು ದೃಷ್ಟಾಂತ ಕೊಡಬೇಕು ಅಂತಾದರೆ ಕಡಲೆಕಾಳು ನೀರಿಗೆ ಹಾಕಿದಾಗ ಅದು ಉಬ್ಬಿ ದಪ್ಪ ಆಗತ್ತಲ್ವ ಆ ರೀತಿಯಾಗಿ ಸ್ಥೌಲ್ಯ ದೇಹಕ್ಕೆ ಸ್ಥೌಲ್ಯ ಅಂದರೆ ದಪ್ಪ ಆಗೋದು ಆ ರೀತಿಯಾಗಿ ತುಷ್ಟಿ ಮತ್ತು ಪುಷ್ಟಿಯನ್ನು ಕೊಡ್ತಾನೆ ಕರ್ಣಕ ಆನಂದ ಇಂದ್ರಿಯಗಳಿಗೆ ಆನಂದವನ್ನು ಕೊಡ್ತಾನೆ ಈ ಕಪ್ಪಾಗಿರ್ತಕ್ಕಂಥ ಅದು ರೂಪವೂ ಇಲ್ಲ ಅದರೊಳಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಶಕ್ತಿಯೂ ಇಲ್ಲ ಅದರೊಳಗೆ ಅಗ್ನಿಯ ಪ್ರವೇಶ ಆದಾಗ ಅದಕ್ಕೆ ಚೈತನ್ಯವೂ ಬರ್ತಾಯಿದೆ ಅದರೊಳಗೆ ದಹನತ್ವ ಪಾಚಕತ್ವ ಶೋಷಕತ್ವ ಪ್ರಕಾಶತ್ವ ಎಲ್ಲ ಗುಣಗಳ ಧರ್ಮಗಳ ಅಭಿವ್ಯಕ್ತಿ ಏನಾಗ್ತಾ ಇದೆಯೋ ಹಾಗೆ ಜಡಭೂತನಂತೆ ಇರ್ತಕ್ಕಂಥ ಜೀವನಲ್ಲಿ ಪರಮಾತ್ಮ ಪ್ರವೇಶ ಮಾಡಿ ಅವನಲ್ಲಿ ಭೋಜನವನ್ನು ತನ್ನ ಇಚ್ಛೆಯಂತೆ ಉಂಡು ಉಣಿಸಿ ಭಗವಂತ ಅವರಿಗೆ ಚೈತನ್ಯವನ್ನು ಕೊಟ್ಟು ಸಾಧನೆಯಲ್ಲಿ ಪ್ರವೃತ್ತಿಯನ್ನು ಮಾಡಿಸ್ತಾನೆ ಭಗವಂತ ಅನಿವಿಷರಿಗೆ ಆತ್ಮ ಪ್ರದರ್ಶನ ಸುಖವನೀವ ಅಂತ ತತ್ವಾಭಿಮಾನಿ ದೇವತೆಗಳು ಆಯಾ ಇಂದ್ರಿಯಗಳಿದ್ದು ಇಂದ್ರಿಯಗಳಲ್ಲಿ ತಾವು ವಾಸವಾಗಿರ್ತಾರೆ ಆ ಇಂದ್ರಿಯಗಳಿಂದ ಆಗ್ತಕ್ಕಂಥ ಅನ್ನ ಅಲ್ಲೇ ಇರ್ತಕ್ಕಂಥ ಭಗವಂತನ ರೂಪಕ್ಕೆ ಅರ್ಪಣೆಯನ್ನು ಮಾಡ್ತಾರೆ ಅವನ ದರ್ಶನದ ಸುಖವನ್ನು ಪಡಿತಾರೆ ಆಯಾ ಪದಾರ್ಥಗಳಲ್ಲಿರ್ತಕ್ಕಂಥ ಭಗವದ್ ರೂಪಗಳ ದರ್ಶನ ಆ ಜೀವರಿಗೆ ಭಗವಂತ ಆ ದೇವತೆಗಳಿಗೆ ಕೊಡ್ತಾನೆ ನಾವು ಅನ್ನ ಊಟ ಮಾಡದೇ ಇದ್ದರೆ ತತ್ವಾಭಿಮಾನಿಗಳಿಗೆ ಭಗವಂತನ ಆರಾಧನೆಯನ್ನು ತಪ್ಪಿಸ್ದಂಗೆ ಆಗುತ್ತೆ ಅದರಿಂದ ಪಾಪ ಬರುತ್ತೆ ಏಕಾದಶಿ ಮೊದಲಾಗಿರ್ತಕ್ಕಂಥ ಧ್ವಗ್ರಹಣ ಮೊದಲಾಗಿರ್ತಕ್ಕಂಥ ಪವಿತ್ರ ಪರ್ವಕಾಲಗಳಲ್ಲಿ ಊಟ ಮಾಡಬಾರ್ದು ಉಳಿದಂತೆ ಅನವಶ್ಯಕವಾಗಿ ಉಪವಾಸವನ್ನು ಶಾಸ್ತ್ರ ನಿಷೇಧ ಮಾಡುತ್ತೆ ನಾವು ಹರಿದಿನ ಅಂದರೆ ಏಕಾದಶಿ ಇತ್ಯಾದಿ ದಿನ ಊಟ ಮಾಡಿದ್ರೆ ಅವತ್ತು ತತ್ವಾಭಿಮಾನಿ ದೇವತೆಗಳು ಭಗವಂತನ ಆರಾಧನೆಯನ್ನು ಮಾಡೋದಿಲ್ಲ ಭಗವಂತನ ಆರಾಧನೆಗೆ ಯೋಗ್ಯವಾಗಿರ್ತಕ್ಕಂಥ ಕಾಲದಲ್ಲಿ ಉಣದೇ ಇರೋದು ಅಯೋಗ್ಯ ಕಾಲದಲ್ಲಿ ಉಣ್ಣೋದು ಈ ರೀತಿಯಾಗಿ ಮಾಡಿದ್ರೆ ಅವರು ಆನಂದವನ್ನು ಹೊಂದೋದ್ರ ಬದಲಿಗೆ ಕುರುಷರಾಗ್ತಾರೆ ಅಂದರೆ ಶರೀರನಾಶ ಆಗತ್ತೆ ಅನ್ನೋದಕ್ಕೆ ಭಗವದ್ಗೀತೆ ಹೇಳ್ತಾರೆ ಕರ್ಷಯ್ಯಂತಹ ಶರೀರಸ್ಥಂ ಭೂತಗ್ರಾಮಂ ಅಚೇತ ಸಹ ಮಾಂ ಚೈವಾಂತಹ ಶರೀರಸ್ಥಂ ತಾನ್ ವಿದ್ಯ ಅಸುರ ನಿಶ್ಚಯಾನ್ ಅಥವಾ ನಿಷಿದ್ಧವಾಗಿರ್ತಕ್ಕಂಥ ಉಪವಾಸಾದಿಗಳನ್ನು ಮಾಡಿದಾಗ ಶರೀರದಲ್ಲಿರ್ತಕ್ಕಂಥ ತತ್ವಾಭಿಮಾನಿಗಳನ್ನು ಭಗವಂತನನ್ನು ಯಾರು ಈ ರೀತಿಯಾಗಿ ಉಲ್ಲಂಘನೆ ಮಾಡ್ತಾರೋ ಅವರು ಯಾರು ಅಂದರೆ ಅಸುರ ಸ್ವಭಾವದವರು ಅಂತ ತಿಳ್ಕೋರನ್ನ ಅಂತ ಶಾಸ್ತ್ರ ಹೇಳ್ತಾ ಇದೆ ಆದ್ದರಿಂದ ವಿಹಿತವಾಗಿರ್ತಕ್ಕಂಥ ಅನ್ನವನ್ನು ವಿಹಿತ ಕಾಲ ವಿಹಿತ ದೇಶಗಳಲ್ಲಿ ವಿಹಿತ ರೀತಿಯಿಂದ ಸೇವಿಸಿದರೆ ಮಾತ್ರ ಅದರಿಂದ ಅನಿಮಿಷರಿಗೆ ಅಂದರೆ ದೇವತೆಗಳಿಗೆ ಆತ್ಮ ಸುಖ ಆಯಾ ಭಗವದ್ ದರ್ಶನ ಆಗತ್ತೆ ಅವರಿಗೆ ಭಗವದ್ ದರ್ಶನ ಮಾಡಿಸಿದ ಪುಣ್ಯ ಆ ಜೀವರಿಗೂ ಕೂಡ ಬರ್ತಾ ಇದೆ ಈ ಶರೀರವನ್ನು ಕೊಟ್ಟಿದೆ ದೇವತೆಗಳ ಪ್ರಾರ್ಥನೆ ಅಂತ ಭಗವಂತ ಆದ್ದರಿಂದ ಭಗವಂತ ಮತ್ತು ದೇವತೆಗಳಿಗೆ ತೃಪ್ತಿಯಾಗುವಂತೆ ಈ ಭೋಜನ ಪ್ರಕ್ರಿಯೆಯನ್ನು ವೈಶ್ವಾನರ ಯಜ್ಞ ಅಂತ ಅನುಸಂಧಾನ ಮಾಡಿ ಭೋಜನ ಮಾಡಬೇಕು ಅಂತ ಶಾಸ್ತ್ರದ ಆದೇಶ ಇದೆಲ್ಲವನ್ನು ಕೂಡ ಸಮಗ್ರವಾಗಿ ಈ ಪದ್ಯದಲ್ಲಿ ದಾಸು ನಮಗೆ ತಿಳಿಸ್ಕೊಡ್ತಾರೆ ಶ್ರೀಕೃಷ್ಣ ಅರ್ಪಣಾ